ವಿರೂಪಾಕ್ಷ ಶಾಸ್ತ್ರಗಳ ಸಂಪ್ರದಾಯ ಶ್ರದ್ಧೆ ವ್ಯಾಸಂಗೇ ವಿರೂಪಾಕ್ಷ ಶಾಸ್ತ್ರಗಳವರು ಪ್ರೌಢ ವಿದ್ಯಾರ್ಥಿಯಾಗಿದ್ದಾಗ ದಿವಾನ್ಸಕ್ಕೆ ಶೇಷಾದ್ರಿಯರ ಮನೆಯಲ್ಲಿ ಪುರಾಣ ಪ್ರವಚನ ನಡೆಸುತ್ತಿದ್ದು ಅವರ ಮೆಚ್ಚಿಗೆಯನ್ನು ಸಂಪಾದಿಸಿ ಅವರ ಶಿಫಾರಸಿನಿಂದ ಶ್ರೀ ಶೃಂಗೇರಿ ಜಗದ್ಗುರುಗಳವರ ಅನುಗ್ರಹಕ್ಕೆ ಪಾತ್ರರಾದ ಸಂಗತಿಯನ್ನು ಆಗ ತರ್ಕಶಾಸ್ತ್ರದಿಂದ ವೇದಾಂತ ಶಾಸ್ತ್ರಕ್ಕೆ ತಿರುಗಿ ಗುರುಸನ್ನಿಧಾನದಲ್ಲಿ ವೇದಾಂತ ಶಾಸ್ತ್ರ ಪಾರಾಂಗತರಾದದ್ದನ್ನು ಬೇರೆ ಕಡೆ ಸ್ಮರಿಸಿದ್ದೇನೆ ವಿರೂಪಾಕ್ಷ ಶಾಸ್ತಿಗಳ ವೈದುಶ್ಯವನ್ನು ಭಕ್ತಿಶ್ರದ್ಧೆಗಳನ್ನು ಕುರಿತು ನಾನು ಅದಕ್ಕೆ ಮೊದಲೇ ಕೇಳಿದ್ದೆ ಶಾಸಿಗಳು ಪಾಠ ಪ್ರವಚನ ವಿಷಯದಲ್ಲಿ ಪರಮ ಪ್ರಾಮಾಣಿಕರು ಮತ್ತು ಸದಾಚಾರ ಸಂಪನ್ನರು ಶಾಸ್ತ್ರ ಶಾಸ್ತ್ರೋಧನೆಯಲ್ಲಿ ಅವರು ಕ್ರಮವು ಪರಿಷ್ಕಾರವಾದದ್ದು ಹೀಗೆಂದು ನನಗೆ ಬಹುಮಂದಿ ಹೇಳಿದರು ವಾಷೆ ಶಾಂತಿ ಆ ಕಾಲದಲ್ಲಿ ಶಂಕರ ಮಠದಲ್ಲಿ ಬೆಳಿಗ್ಗೆ ಆತ್ಮಸಂತುಷ್ಟಿಗಾಗಿ ವೇದಾಂತ ವ್ಯಾಸಂಗ ಮಾಡುವ ಲೌಕಿಕರಿಗಾಗಿ ಒಂದು ಗೋಷ್ಠಿ ನಡೆಯುತ್ತಿತ್ತು ಈ ಗೋಷ್ಠಿಯಲ್ಲಿ ಪಾಠವು ಗಹನವಾದ ಶಾಸ್ತ್ರ ಪ್ರಸಂಗಗಳಿಗೆ ಹೋಗದೆ ಸಾಮಾನ್ಯಕಾರದಲ್ಲಿ ನಡೆಯುತ್ತಿತ್ತು ಈ ಗೋಷ್ಠಿಗೆ ಕ್ರಮವಾಗಿ ಹೋಗುತ್ತಿದ್ದವರ ಪೈಕಿ ಬಿ ಲಕ್ಷ್ಮಣರಾಯರು ಒಬ್ಬರು ಅವರ ಮನೆ ನನ್ನ ಮನೆಗೆ ಬಹು ಸಮೀಪವಾಗಿತ್ತು ಅವರು ವೇದಾಂತ ಶ್ರದ್ಧೆಯುಳ್ಳವರು ಮತ್ತು ಶಿಷ್ಯರು ಅವರು ನನ್ನನ್ನು ಶಶಿಗಳ ಬಳಿಗೆ ಹೋಗಬೇಕೆಂದು ಪದೇ ಪದೇ ಪ್ರೋತ್ಸಾಹಿಸುತ್ತಿದ್ದರು ಲಕ್ಷ್ಮಣರಾಯನ ಕೃಪೆಯಿಂದ ನನಗೆ ಶಸಿಗಳವರು ಭಾಷೆ ಶಾಂತಿ ಮಾಡಿಸುವಂತೆ ಏರ್ಪಾಟಾಯಿತು ಆ ದಿನ ಬೆಳಗ್ಗೆ ನಾನು ಮಡಿಯಿಟ್ಟು ಪೂಜಾ ತೆಗೆದುಕೊಂಡು ಶಂಕರಮಠದ ಅಗ್ರಹಾರದಲ್ಲಿದ್ದ ಶಸಿಗಳವರ ಮನೆಗೆ ಹೋದೆ ಶಶಿಗಳು ದೇವತಾರ್ಚನೆಯಲ್ಲಿದ್ದರು ನಾನು ಸಾಷ್ಟಾಂಗ ಪ್ರಣಾಮ ಮಾಡಿ ನಾನು ತೆಗೆದುಕೊಂಡು ಹೋಗಿದ್ದ ಪೂಜಾ ತಟ್ಟೆಯನ್ನು ಶಾಸಿಗಳವರಿಗೆ ಒಪ್ಪಿಸಿ ಅವರ ಆಜ್ಞೆಯಂತೆ ಕುಳಿತುಕೊಂಡೆ ಶಾಸಿಗಳವರು ಕಾಯಿ ಹಣ್ಣು ಹೂಗಳನ್ನು ತೆಗೆದಿಸಿಕೊಂಡು ಕೇಳಿದರು ಇದೇನು ತಾಂಬೂಲದಾಗ ಇಟ್ಟಿರೋಣಾಗ್ಯದಲ್ಲ ಅಲ್ಪದಕ್ಷಿಣೆ ಅದನ್ನು ತಗೊಂಬೋ ಸಂಪ್ರದಾಯ ಇಲ್ಲವಲ್ಲ ಅದನ್ನು ಹಿಂದಕ್ಕೆ ತಗೊಂಬೋಣಾಗಲಿ ನಾನು ಅಪ್ಪಣೆ ಮಾಡಿದ್ದನ್ನು ಹಿಂದಕ್ಕೆ ಅರ್ಪಣೆ ಮಾಡಿದ್ದನ್ನು ಹಿಂದಕ್ಕೆ ತಗೊಂಬೋ ಸಂಪ್ರದಾಯ ಇಲ್ಲವಲ್ಲ ವಿರೂಪಾಕ್ಷ ಶಾಸ್ತಿಗಳು ಒಬ್ಬ ಶಿಷ್ಯನನ್ನು ಕರೆದು ಹೇಳಿದರು ಎಲ್ಲಾ ಇದನ್ನು ಪಾವಲಿ ಮಾಡಿಸಿ ಪಾಠಶಾಲೆಯಾಗೆ ಯಾರಾದರೂ ಬ್ರಾಹ್ಮಣರಿಗೆ ಹಂಚಿಬಿಡು ಪಾವಲಿ ಪಾವಲಿ ಹಾಗೆ ಇಪ್ಪತ್ತು ಮಂದಿ ಬ್ರಾಹ್ಮಣರಿಗೆ ದಕ್ಷಿಣ ಹಂಚಲಾಯಿತು ಪಾಠಶ್ರದ್ಧೆ ಇದು ಸ್ವಭಾವಾಭಿ ವ್ಯಕ್ತಿ ಶಾಸ್ತ್ರಿಗಳ ಮನೆಯಲ್ಲಿ ಯಾವಾಗಲೂ ಇಬ್ಬರು ಮೂವರು ವಿದ್ಯಾರ್ಥಿಗಳಿರುತ್ತಿದ್ದರು ಶಾಸಿಗಳಿಗೆ ಪತ್ನಿ ವಿಯೋಗವಾಗಿ ಬಹುಕಾಲವಾಗಿತ್ತು ಶಾಸಿಗಳ ಸ್ನಾನ ಕಾಲದಲ್ಲಿಯೂ ಭೋಜನ ಕಾಲದಲ್ಲಿಯೂ ಪಾಠ ನಡೆಯುತ್ತಲೇ ಇರುತ್ತಿತ್ತು ಇದನ್ನು ನಾನು ಕಣ್ಣಾರೆ ಕಂಡಿದ್ದೇನೆ ಸ್ನಾನ ಕಾಲದಲ್ಲಿ ವ್ಯಾಕರಣ ಪಾಠ ಭೋಜನ ಕಾಲದಲ್ಲಿ ಕಠಿಣ ಗ್ರಂಥಗಳಾದ ಜಾಗದೀಶಿ ಗಾದಾದರಿ ಈ ತರ್ಕ ಗ್ರಂಥಗಳ ಪಾಠವಾಗುತ್ತಿತ್ತು ಶಾಸಿಗಳವರಿಗೆ ಅಚ್ಚಾದ ಪುಸ್ತಕಗಳ ವಿಷಯದಲ್ಲಿ ಆಧಾರವಿರಲಿಲ್ಲ ಅವರಿಗೆ ಎಲ್ಲಾ ಗ್ರಂಥವೂ ಮುಖಸ್ಥವಾಗಿರಬೇಕು ಒಮ್ಮೊಮ್ಮೆ ಪುಸ್ತಕ ಹಿಡಿದಿದ್ದನ್ನು ನೋಡಿ ಏನು ತಾವು ಪ್ರೆಂಟು ಹಿಡಿಯೋಣಾಗುತ್ತದಲ್ಲ ಎನ್ನುವರು ಒಂದು ದಿನ ಅವರು ಭೋಜನ ಮಾಡುತ್ತಿದ್ದಾಗ ತುತ್ತು ತುತ್ತಿಗೂ ನಡುವೆ ಅದ್ವೈತ ಸಿದ್ಧಿ ಗ್ರಂಥದ ಪ್ರವಚನ ನಡೆಯುತ್ತಿತ್ತು ನಾನು ಅಚ್ಚಾದ ಪುಸ್ತಕವನ್ನು ಕೈಯಲ್ಲಿ ಹಿಡಿದಿದೆ ಅದರಲ್ಲಿ ಅಚ್ಚಿನ ತಪ್ಪುಗಳಿದ್ದವು ನಾನು ತಡಬಡಿಸುತ್ತಿದ್ದೆ ಅಲ್ಲಿ ಏನೋ ಅಕ್ಷರ ಕಾಲಿತ್ಯವಿತ್ತು ಇದು ಶಾಸ್ತ್ರೀಗಳಿಗೆ ಒಳ್ಳೆಯ ಅವಕಾಶವಾಯಿತು ನೋಡಿದಿರಾ ಇದಕ್ಕೋಸ್ಕರವೇ ನಾನು ಪ್ರೆಂಟು ಬೇಡ ಅಂಬುದು ನಾವೆಲ್ಲಾ ನಕ್ಕೆವು ಪ್ರೆಂಟು ಪುಸ್ತಕದಲ್ಲಿ ಅವರಿಗೆ ಆಧಾರವಿಲ್ಲದಿದ್ದರೂ ಪುಸ್ತಕದ ವಿಷಯದಲ್ಲಿ ದೊಡ್ಡ ಗೌರವ ಒಮ್ಮೆ ಪಾಠ ನಡೆಯುತ್ತಿದ್ದಾಗ ಕೈಯಲ್ಲಿ ಪುಸ್ತಕ ಹಿಡಿದು ಅಹ್ ಹಿಡಿದು ಬೇಸರ ಬಂದು ನೆಲದ ಮೇಲೆ ಪುಸ್ತಕವನ್ನಿಟ್ಟೆ ಪಾಠ ನಿಂತಿದ್ದು ಶಾಸ್ತ್ರಿಗಳು ಮೌನವಾಗಿದ್ದರು ಅದರ ಅರ್ಥವನ್ನು ನಾನು ಊಹಿಸಲಾರದೆ ತಲೆ ಎತ್ತಿ ಅವರ ಕಡೆ ನೋಡಿ ಆ ನೋಡಿ ಆಗ ಅವರು ಹೇಳಿದರು ಆ ಗ್ರಂಥವನ್ನು ಕೈಯಾಗೆ ತಗೊಂಬೋಣವಾಗಲಿ ಅಥವಾ ಮಣಿಯ ಮೇಲೆ ಇಡೋಣವಾಗಲಿ ನಾಳೆಯಿಂದ ಒಂದು ವ್ಯಾಸಪೀಠದ ಮೇಲೆ ಇಡುವುದಾಗಲಿ ಗ್ರಂಥ ನೆಲದ ಮೇಲಿಟ್ಟರೆ ಪಾಠ ನಿಂತು ಹೋಗ್ ಹೋಗ್ತದೆ ನನಗೆ ಒಬ್ಬ ಸ್ನೇಹಿತರಿಂದ ಒಂದು ಅಪೂರ್ವ ಗ್ರಂಥ ದೊರೆಯಿತು ಅದರ ಹೆಸರು ತತ್ವಕೌಸ್ತುಭ ಅದು ಮಹಾನುಭಾವರಾದ ಭಟ್ಟೋಜಿ ದೀಕ್ಷಿತರ ಕೃತಿ ಅವರ ಶಬ್ದ ಕೌಸ್ತುಭವೆಂಬ ವ್ಯಾಕರಣ ಗ್ರಂಥ ಪ್ರಸಿದ್ಧವಾದದ್ದು ಅದಕ್ಕೆ ಜೊತೆ ತತ್ವ ತತ್ವಕೌಸ್ತುಭ ಆದರೆ ಆ ಕಾಲಕ್ಕೆ ತತ್ವ ಕೌಸ್ತುಭ ಗ್ರಂಥ ಅಚ್ಚಾಗಿದ್ದಂತೆ ನನಗೆ ತಿಳಿದು ಬರಲಿಲ್ಲ ನನ್ನ ಕೈಗೆ ಬಂದಿದ್ದದ್ದು ಕೈ ಬರಹ ಮಾತ್ರ ಈ ಸಂಗತಿಯನ್ನು ನಾನು ಶಸಿಗಳವರಲ್ಲಿ ಅರಿಕೆ ಅವರು ಗ್ರಂಥ ನೋಡಬೇಕೆಂದು ಕುತೂಹಲಪಟ್ಟರು ನಾನು ಪುಸ್ತಕವನ್ನು ಅವರ ಮುಂದೆ ಹಿಡಿದೆ ಅವರು ಅದನ್ನು ಕಣ್ಣಿನಿಂದ ನೋಡಿ ಕೇಳಿದರು ಅದಕ್ಕೆನು ಬೆನ್ನಾಗೆ ಅರಿವಿ ಹಾಕಿದೆ ಅಲ್ಲಿ ದೂರ ಇಟ್ಟು ಬಿಡೋಣವಾಗಲಿ ನಾನು ಮೈಲಿಗೆ ಹುಟ್ಟ ಮೇಲೆ ಅದನ್ನು ನೋಡುತ್ತೇನೆ ಅರಿವೆ ಎಂದರೆ ಬಟ್ಟೆ ರೆಟ್ಟಿನ ಬಟ್ಟೆ ಅದರಂತೆ ಗ್ರಂಥವನ್ನು ಅಮೂಲಾಗ್ರವಾಗಿ ಓದಿ ಸಂತೋಷಪಟ್ಟು ನನಗೆ ಹಿಂದಕ್ಕೆ ಕೊಟ್ಟರು ಅಂಗಡಿ ಲೆಕ್ಕ ವಿರೂಪಾಕ್ಷ ಶಾಸ್ತಿಗಳವರಿಗೆ ಶಂಕರ ದೊರೆಯುತ್ತಿದ್ದ ಸಂಬಳ ತಿಂಗಳಿಗೆ ಎಂಬತ್ತು ರೂಪಾಯಿ ಎಂದು ನನ್ನ ಜ್ಞಾಪಕ ಅವರು ಆ ಹಣವನ್ನು ಕೈಯಿಂದ ಮುಟ್ಟಿದವರಲ್ಲ ಮಠದ ಕಾರ್ಯಾಲಯದಲ್ಲಿ ಬಟವಾಡೆಯ ಪುಸ್ತಕದಲ್ಲಿ ದೇವನಾಗರಿ ಅಕ್ಷರದಲ್ಲಿ ಹನಗಲ್ ವಿರೂಪಾಕ್ಷ ಶಾಸ್ತಿ ಎಂದು ರುಜು ಅದೇ ದಿವಸ ಅವರ ಮನೆಯ ಸಮೀಪದಲ್ಲಿದ್ದ ಅಂಗಡಿ ಕೃಷ್ಣಪ್ಪನವರನ್ನು ಕಂಡು ತಮ್ಮ ಸಂಬಳವನ್ನು ಮಠದ ಕಾರ್ಯಾಲಯದಿಂದ ತಂದುಕೊಂಡು ಲೆಕ್ಕಕ್ಕೆ ಸೇರಿಸಿಕೊಳ್ಳತಕ್ಕೂ ಹೇಳುವರು ಮೂರು ನಾಲ್ಕು ತಿಂಗಳಿಗೊಮ್ಮೆ ಎಂದು ಕೃಷ್ಣಪ್ಪನವರನ್ನು ಕಂಡಾಗ ಕೇಳುವರು ಏನು ನಮ್ಮ ಲೆಕ್ಕ ಹ್ಯಾಂಗದೆ ು ಏನೂ ಇಲ್ಲ ಎಂಟು ಹತ್ತು ರೂಪಾಯಿ ಇರಬಹುದು ಅಷ್ಟೇ ಓಹ್ ಇನ್ನೇನು ದಸರಾ ಬರುತ್ತದಲ್ಲ ಆಗ ಪರೀಕ್ಷೆಗೆ ಹೋಗಬೇಕಾಗುತ್ತದೆ ಆ ಸಂಭಾವನೆ ಬಂದರೆ ಬಾಕಿ ತೀರಬಹುದು ಕೃಷ್ಣಪ್ಪನವರಿಗೆ ಈ ಭರವಸೆ ಅನವಶ್ಯವಾಗಿತ್ತು ಅವರು ನಕ್ಕು ಭಕ್ತಿಯಿಂದ ಏನೂ ಚಿಂತೆ ಇಲ್ಲ ಎನ್ನುವರು ಪ್ರಯಾಣ ಶಾಸ್ತ್ರಿಗಳು ವರ್ಷ ವರ್ಷವೂ ಶೃಂಗೇರಿಗೆ ಸಲ ಕಾಲಟಿಗೆ ಒಂದು ಸಲ ಹೋಗಬೇಕಾಗಿಯೇ ಬರುತ್ತಿತ್ತು ಆ ಪ್ರಯಾಣದ ದಿವಸಕ್ಕೆ ಒಂದು ವಾರ ಹಿಂದೆ ನನಗೆ ವಿಷಯವನ್ನು ತಿಳಿಸುತ್ತಿದ್ದರು ನಾನು ಆಗಿನ ರೈಲ್ವೆ ಪೊಲೀಸ್ ಮುಖ್ಯಸ್ಥರಾದ ರಾವ್ ಸಾಹೇಬ್ ಕೆ ಅವರಿಗೆ ಹೋರಿಕೆ ಸಲ್ಲಿಸುತ್ತಿದೆ ಅದರಂತೆ ಅವರು ಅರಸೀಕೆರೆಯ ಸ್ಟೇಷನ್ ಮಾಸ್ಟರಿಗೆ ವರ್ತಮಾನ ಕೊಡುತ್ತಿದ್ದರು ಬೆಂಗಳೂರಿನ ಗಾಡಿ ಅರಸಿಕೆರೆಗೆ ಸಂಜೆ ಸುಮಾರು ಆರು ಗಂಟೆಗೆ ತಲುಪುತ್ತಿತ್ತು ಆ ಹೊತ್ತಿಗೆ ಸರಿಯಾಗಿ ಒಬ್ಬ ಆಳು ಗಾಡಿಯ ಬಳಿಗೆ ಬಂದು ಶಾಸಿಗಳಿಗೆ ಮುಖ ತೋರಿಸುವನು ಶಾಸಿಗಳು ಕೂಡಲೇ ಗಾಡಿಯಿಂದ ಆ ಆಳಿನ ಜೊತೆಯಲ್ಲಿ ಹೋಗೋರು ಆ ಸಮೀಪದಲ್ಲಿದ್ದ ಬಾವಿಯ ಬಳಿಗೆ ಆಳು ಒಂದು ಬಿಂಡಿಗೆಯನ್ನು ಒಂದು ಹಗವನ್ನು ಒಂದು ತಂಬಿಗೆಯನ್ನು ಒಂದಷ್ಟು ಹುಣಸೆಹಣ್ಣನ್ನು ಒಂದಷ್ಟು ಮೃತಿಕೆಯನ್ನು ಸಿದ್ಧವಾಗಿರಿಸುತ್ತಿದ್ದ ಶಾಸಿಗಳು ನೀರು ಸೇದಿ ಪಾತ್ರೆಗಳನ್ನು ಶುದ್ದಿ ಮಾಡಿ ಮತ್ತೆ ನೀರು ಸೇದಿ ಸಂಧ್ಯಾ ಮಾಡುವರು ಆರೋಗ್ಯ ಪ್ರಧಾನವಾದ ಕೂಡಲೇ ಗಾಡಿಯಲ್ಲಿ ತಮ್ಮ ಜಾಗಕ್ಕೆ ಹಿಂದಿರುವರು ಈ ಸಾಯಂ ಸಂಧ್ಯಾಧಿ ತಪ್ಪದೇ ನಡೆಯುತ್ತಿತ್ತು ಈ ಉಪಕಾರಕ್ಕಾಗಿ ಎಲ್ಲರ ಮೇಲೂ ಹೊಗಳಿಕೆ ಹೊರಸುತ್ತಿದ್ದರು ಬಾಯಿ ತುಂಬಾ ಹೊಗಳಿಕೆ ಸೂತ್ರ ಭಾಷೆ ಪಾಠ ಶಾಸ್ತ್ರಿಗಳವರನ್ನು ನಾನು ಬ್ರಹ್ಮಸೂತ್ರ ಭಾಷೆಯ ಪಾಠವಾಗಬೇಕೆಂದು ಬೇಡಿಕೊಂಡಿದೆ ಹಾಗೆಯೇ ಅದುವರೆಗೂ ನಾನು ನೋಡದೇ ಇದ್ದ ಎರಡು ಮೂರು ಉಪನಿಷದ್ ಭಾಷ್ಯ ಪಾಠವನ್ನು ಬೇಡಿ ಈ ಶಾಸ್ತ್ರ ವ್ಯಾಸಂಗಕ್ಕಾಗಿ ನಾನು ಎರಡು ವರ್ಷ ಮೀಸಲಾಗಿಟ್ಟಿದ್ದೇನೆಂದು ವಿನಯಿಸಿದೆ ಅವರು ಅಷ್ಟು ಕಾಲ ನಾನು ಎರಡು ವರ್ಷ ನಡೆಯಲಿ ಬೇಕಾದರೆ ಇನ್ನೂ ಆರು ತಿಂಗಳು ನಡೆಸೋಣಂತೆ ಎಂದೆ ಪ್ರತಿದಿನವೂ ಬೆಳಗ್ಗೆ ಎಂಟೂವರೆಂದರವರೆಗೆ ಉಪನಿಷದ್ ಭಾಷ್ಯ ಮಧ್ಯಾಹ್ನ ಮೂರುವ ಆರರವರೆಗೆ ಸೂತ್ರ ಭಾಷೆಯ ಇದು ಸಾಮಾನ್ಯವಾದ ವೇಳಾಪೆಟ್ಟಿಗೆ ಎಷ್ಟೋ ದಿನ ಇದು ನಡೆಯಲಾಗಲಿಲ್ಲ ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳು ಸೂತ್ರ ಭಾಷೆಯ ಪಾಠದ ಕಾಲದಲ್ಲಿ ಬ್ರಹ್ಮಶ್ರೀ ವೇದಮೂರ್ತಿ ವೀರಕೇಸರಿ ಸೀತಾರಾಮ ಶಾಸ್ತ್ರಿಗಳವರು ಕೆಲವು ಕಾಲ ನನಗೆ ಸಹಾಧ್ಯಾಯಿಗಳಾಗಿ ಉಪಕರಿಸಿದರೆಂಬುದನ್ನು ಇಲ್ಲಿ ಸ್ಮರಿಸಲು ನನಗೆ ತುಂಬಾ ಸಂತೋಷವಾಗುತ್ತದೆ ಆ ಸುಮಾರಿನಲ್ಲಿ ಅವರು ಕನ್ನಡದಲ್ಲಿ ಒಂದು ತರ್ಕ ಬಾಲಬೋಧನೆಯನ್ನು ಬರೆದಿದ್ದರು ಅವರ ಅದರ ಕೆಲವು ಭಾಗಗಳನ್ನು ನನಗೆ ಓದಿ ಹೇಳಿದ್ದರು ಆ ಗ್ರಂಥವನ್ನು ಅವರು ಪೂರ್ತಿ ಮಾಡಿ ಪ್ರಕಟ ಮಾಡಿದರೆ ಬಹು ಉಪಕಾರವಾಗುವುದೆಂದು ಅವರಿಗೆ ವಿಜ್ಞಾಪನೆ ಮಾಡಿದ್ದೆ ನಮ್ಮ ಜನದಲ್ಲಿರುವ ನೂರಾರು ತಪ್ಪು ಭಾವನೆಗಳು ನಮ್ಮ ಇಂದಿನ ರಾಜಕೀಯ ದುಸ್ಥಿತಿಗೂ ಆರ್ಥಿಕ ಅವ್ಯವಸ್ಥೆಗೂ ಮೂಲ ಕಾರಣಗಳಾಗಿವೆ ದೇಶದ ಜನಜೀವನವನ್ನು ಚೊಕ್ಕಪಡಿಸಬೇಕೆನ್ನುವರು ನಮ್ಮ ಜನಕ್ಕೆ ಮೊದಲು ಕಾರ್ಯ ಅಭ್ಯಾಸವನ್ನು ಮಾಡಿಸಬೇಕು ಅಂತ ವಿವೇಕದ ಅಭ್ಯಾಸಕ್ಕೆ ಸಾಧಕವಾಗತಕ್ಕದ್ದು ತರ್ಕಶಾಸ್ತ್ರ ತರ್ಕಪಾಂಡಿತ್ಯ ವಿರೂಪಾಕ್ಷ ಶಾಸ್ತ್ರಿಗಳು ತರ್ಕದಲ್ಲಿ ಉದ್ದಾಮ ಪಂಡಿತರೆಂದು ದೇಶದಲ್ಲೂ ಪ್ರಕರಣ ವರು ಅವರಿಗೆ ತರ್ಕಶಾಸ್ತ್ರದಲ್ಲಿ ಎಷ್ಟು ಮಟ್ಟಿನ ಸೌಲಭ್ಯವೂ ಅಧಿಕಾರವೂ ಬಂದಿತ್ತೆಂಬುದನ್ನು ಒಂದು ಸಂಗತಿಯಿಂದ ಊಹಿಸಬಹುದು ವೇದಾಂತ ಶಾಸ್ತ್ರ ಪಾಠ ಹೇಳುತ್ತಿದ್ದ ಕಾಲದಲ್ಲಿ ಸಾಂಖ್ಯ ವೈಶೇಷಿಕ ಮೊದಲಾದ ಭಿನ್ನ ಭಿನ್ನ ಮತಗಳ ವಾದಗಳು ಪರಾಮರ್ಶೆಗೆ ಬರುತ್ತಿದ್ದವಷ್ಟೇ ಶಾಸಕವರು ಆ ನಾನಾ ಮತಗಳನ್ನು ಬೇರೆ ಬೇರೆಯಾಗಿ ಪ್ರಸ್ತಾವಿಸಿ ನಮ್ಮ ಮತದಲ್ಲಿ ಎಂದರೆ ತಾರ್ಕಿಕ ಮತದಲ್ಲ ವೇದಾಂತ ಮತದಲ್ಲಿ ಎಂದು ವಿವರಣೆ ಕೊಡುತ್ತಿದ್ದರು ಮೊದಮೊದಲು ಅವರಿಗೆ ಪ್ರಸಿದ್ಧಿ ಇದ್ದದು ತಾರ್ಕಿಕರೆಂದು ಆದ್ದರಿಂದಲೇ ತರ್ಕ ಪಂಚಾನನ ಎಂಬ ಬಿರುದು ಜಗದ್ಗುರುಗಳ ಪ್ರಭಾವದಿಂದ ತರ್ಕಕ್ಕಿದ್ದ ಸ್ಥಾನ ವೇದಾಂತಕ್ಕೆ ದೊರೆಯಿತು ಔಚಿತ್ಯ ವಿರೂಪಾಕ್ಷ ಶಾಸಿಗಳವರು ಎಲ್ಲ ವಿಷಯಗಳಲ್ಲಿಯೂ ಪ್ರಾಮಾಣಿಕರು ಮತ್ತು ಪರಿಶುದ್ಧ ವೃತ್ತರು ಅಹಂಕಾರದಿಂದಾಗಲಿ ಮಾತ್ಸರ್ಯ ಕ್ರೋಧಗಳಿಂದಾಗಲಿ ಮಾತನಾಡುವವರಲ್ಲ ತಮ್ಮ ಅಂತರಂಗದಲ್ಲಿದ್ದ ಸತ್ಯವನ್ನು ನುಡಿಯಬೇಕು ನಿರ್ಭೀತರಾಗಿ ನುಡಿಯಬೇಕು ಇದು ಅವರ ಸ್ವಭಾವ ಸತ್ಯ ಪ್ರಸಕ್ತಿಯಲ್ಲಿ ಅವರು ಬೇರೆ ಯಾವ ಅಧಿಕಾರ ಅಧಿಕಾರಕ್ಕೂ ತಲೆವಾಗರು ಇದನ್ನು ಎಲ್ಲರೂ ತಿಳಿದುಕೊಂಡಿದ್ದರಿಂದ ಅವರ ವಿಷಯದಲ್ಲಿ ಯಾರಿಗೂ ಅಸಮಾಧಾನ ಬರುತ್ತಿರಲಿಲ್ಲ ಎಲ್ಲರೂ ಭಕ್ತಿ ಗೌರವಗಳನ್ನಿಸ್ಗಳನ್ನಿರಿಸಿಕೊಂಡಿದ್ದರು ಶಾಸಿಗಳವರು ಸಮಸ್ತರಲ್ಲಿಯೂ ಅನುಕಂಪೆಯಿಂದಿದ್ದವರು ತಮ್ಮ ವೈಯಕ್ತಿಕ ಜೀವನದಲ್ಲಿ ಅವರು ಬಡತನವನ್ನು ಕಂಡಿದ್ದವರು ಕಷ್ಟ ಕಾರ್ಪಣ್ಯಗಳನ್ನು ಕಂಡಿದ್ದವರು. ರೋಗ ವಿಯೋಗಗಳನ್ನೂ ಕಂಡಿದ್ದವರು ಅವರ ಮನಸ್ಸು ಹೀಗೆ ಮೃದುವಾಗಿ ಕೋಮಲವಾಗಿತ್ತು ನನ್ನ ಪಾಠಕ್ಕೆ ಬೆಳಿಗ್ಗೆ ಎಂಟೂವರೆ ಗಂಟೆ ಎಂದು ಗೊತ್ತು ಮಾಡಿದ್ದರಷ್ಟೇ ಒಂದೊಂದು ಸಾರಿ ನಾನು ಆ ಹೊತ್ತಿಗೆ ಸರಿಯಾಗಿ ಮಠಕ್ಕೆ ಹೋದಾಗ ಶಾಸ್ತ್ರಿಗಳು ಅಲ್ಲಿಗೆ ದಯ ಒಂದೊಂದು ದಿನ ಅರ್ಧ ಗಂಟೆ ಮುಕ್ಕಾಲು ಗಂಟೆ ತಡವಾಗಿ ಬಿಡುತ್ತಿತ್ತು ಹಾಗೆ ತುಂಬಾ ತಡವಾದ ಒಂದು ದಿನ ಅವರು ಹೇಳಿದರು ನೋಡ್ರಿ ನಾವು ಮನೆ ಮನಿ ಅಂತೆವೋ ಅದರಾಗೆ ಯಾರು ಹೆಂಗಾದರೂ ಹೋಗಲಿ ಏನಾದರೂ ಮಾಡಿಕೊಳ್ಳಲಿ ಎಂದು ನೋಡದ ಹಾಂಗಿದ್ದು ಬಿಟ್ಟರೆ ಅದು ಮನಿ ಆಗ ಎಲ್ಲರಿಗೂ ಸಮಾಧಾನ ಹಂಗಲ್ಲ ಒಂದು ಸಾರಿ ಇದು ಮಡಿ ಇದು ಮೈಲಿಗೆ ಎಂದು ಧರ್ಮ ವಿಚಾರ ಯಾರಿಗಾದರೂ ಹೇಳಿದರೆಂದರೆ ಅದು ಮನೆಯಲ್ಲ ಹುಚ್ಚಾಸ್ಪತ್ರಿ ಒಂದೊಂದು ಸಾರಿ ಅವರಿಗೂ ಇಂತ ಅನುಭವ ಆಗುತ್ತಿತ್ತೆಂದು ತೋರುತ್ತದೆ ಗುರುವಂದನೆ ಪಾಠಕ್ಕೆ ನಾವು ಸೇರಿದಾಗ ಮೊದಲು ಶಾಸಿಗಳವರು ಬಂದ ಕೂಡಲೇ ಗುರುವಂದನೆ ಮಾಡೋಣಾಯ್ತೆ ಎಂದು ಕೇಳುವರು ನಾನು ಆಯಿತು ಎಂದು ಹೇಳಿದರೆ ಅವರಿಗೆ ತೃಪ್ತಿ ಇಲ್ಲ ಇನ್ನೊಂದು ಸಾರಿ ಮಾಡಿಬಿಡೋಣ ದೋಷವಿಲ್ಲ ಎನ್ನುವರು ಆಗ ಅವರೂ ಸೇರಿ ಹತ್ತು ಹನ್ನೆರಡು ಸಾರಿ ಸಾಷ್ಟಾಂಗ ಪ್ರಣಾಮ ಗುರುಗಳ ಚಿತ್ರಪಟದ ಮುಂದೆ ಅವರ ಪರಿಭಾಷೆಯಲ್ಲಿ ಒಂದು ಸಲ ಎಂದರೆ ಹನ್ನೆರಡು ಸಲ ಆಗ ನಾನು ದೋಣಿಯಾಗಿರಲಿಲ್ಲ ಆದರೂ ಶಾಸ್ತ್ರಿಗಳವರ ವಂದನ ಕ್ರಮ ಕೊಂಚ ದೇಹ ಪ್ರಯಾಸದ್ದೇ ಆದರೆ ಆ ಪ್ರಯಾಸ ಅವರಿಗೆ ಆದಂತೆ ತೋರುತ್ತಿರಲಿಲ್ಲ ಪಾಠ ಮೇಲೆ ಮತ್ತೆ ಗುರುವಂದನೆ ಅನಧ್ಯಯನದ ದಿನಗಳು ಸನ್ನಿಹಿತವಾದಾಗ ಅದಕ್ಕೆ ಮುಂಚೆ ಮಂಗಳ ಪಾಠ ವಿಶೇಷ ಗುರುವಂದನೆ ನನಗೆ ಕೈ ಕಾಲು ಸೋತು ಹೋಗುತ್ತಿತ್ತು ಗುರುವಂದನವಾದ ಮೇಲೆ ಪಾಠ ಪ್ರಾರಂಭದಲ್ಲಿ ಪ್ರತಿದಿನವೂ ಸಂಧ್ಯಾ ವಂದನೆ ಅಗಿಯದೇ ಎಷ್ಟೇ ಅನಂತರ ಗುರುವಂದನ ಪ್ರಶ್ನೆ ಆಮೇಲೆ ನಿನ್ನೆ ಆದ ಪಾಠ ಬಾಯಿಗೆ ಗಟ್ಟಿ ಮಾಡೋಣಾಗ್ಯದೆ ತಾನೆ ಸುಮ ಸುಮಾರಾಗಿ ನೋಡಿಕೊಂಡಿದ್ದೇನೆ ಈ ಹೊತ್ತಿನ ಪಾಠ ವಾಕ್ಯಗಳನ್ನು ನೋಡೋ ನೋಡಿರೋಣಾಗ್ಯದೆಯಷ್ಟೇ ಒಂದೆರಡು ಸಾಲ ನೋಡಿದ್ದೇನೆ ಆಮೇಲೆ ಪಾಠಕ್ಕೆ ಪ್ರಾರಂಭ ನನ್ನ ಕಷ್ಟ ಹೀಗೆ ಹಿಂದಿನ ಪಾಠ ಮುಂದಿನ ಪಾಠದ ವಿಷಯದಲ್ಲಿ ನಾಲ್ಕೈದು ಸಾರಿ ಪ್ರಶ್ನೆ ಮಾಡಿದ ಮೇಲೆ ಒಂದು ದಿನ ನಾನು ನಿಜ ಹೇಳಿಬಿಡಬೇಕೆಂದು ಮನಸ್ಸು ಮಾಡಿದೆ ನಾನು ಹೇಳಿದೆ ಈ ಶಾಸ್ತ್ರವನ್ನು ನಾನು ಅದಕ್ಕೆ ಅಧಿಕಾರಿಯಾಗಬೇಕೆಂದು ವ್ಯಾಸಂಗ ಮಾಡುವವನಲ್ಲ ನನಗೆ ದಿಗ್ದರ್ಶನದಷ್ಟು ಪರಿಚಯವಾದರೆ ತೃಪ್ತಿ ಶಾಸ್ತ್ರ ಪ್ರಕ್ರಿಯೆಯ ಸ್ತೂಲ ಪರಿಚಯ ನನಗಾದರೆ ಅದೇ ಭಾಗ್ಯ ನನ್ನ ಕಸುಬು ಬೇರೆ ನಾನು ರಾಜಕೀಯದಲ್ಲಿರತಕ್ಕವನು ಪತ್ರಿಕೋದ್ಯೋಗಿ ನನ್ನ ಜೀವಿಕೆಗೆ ಅವಶ್ಯವಾದ ಶಾಸ್ತ್ರಗಳು ರಾಜ್ಯಶಾಸ್ತ್ರ ಅರ್ಥಶಾಸ್ತ್ರಗಳು ಆ ಶಾಸ್ತ್ರಗಳಲ್ಲಿ ಹೊಸ ಹೊಸ ಪ್ರಕರಣಗಳು ಬರುತ್ತಿವೆ ವಾರವಾರವೂ ಹೊಸ ಹೊಸ ಗ್ರಂಥಗಳು ಹುಟ್ಟುತ್ತಿವೆ ನಾನು ಅವುಗಳನ್ನು ಓದಬೇಕು ನಾನು ವೇದಶಾಸ್ತ್ರವನ್ನು ಪಂಡಿತನಂತೆ ಸ್ವಾಧೀನಪಡಿಸಿಕೊಳ್ಳುವುದು ಅಸಾಧ್ಯ ನನಗೆ ಆ ಆಶೆಯೇ ಇಲ್ಲ ಶಾಸ್ತ್ರಗಳವರು ತಾಳ್ಮೆಯಿಂದ ಇದನ್ನು ಕೇಳಿದರು ಕಣಿಕರಿಸಿದರು ಆದಷ್ಟು ಬೇಗ ಮಾಡೋಣ ಎಂದರು ಆದರೆ ಆಮೇಲೂ ಗುರುವಂತನೆಯ ನಿಯಮವನ್ನಾಗಲಿ ಪ್ರಶ್ನೆಗಳ ನಿಯಮವನ್ನಾಗಲಿ ಸಡಿಲ ಮಾಡಲಿಲ್ಲ ಅವರ ಪದ್ಧತಿಯಂತೆಯೇ ಅವರು ನಡೆದರು ನನ್ನ ಗೃಹ ಯಾವುದೋ ಒಂದು ವಿಘಾತ ಬಂದ ಕಾರಣದಿಂದ ನಾನು ಕೊಂಚ ಕಾಲ ಅವರಲ್ಲಿ ಹೋಗಲಾಗಲಿಲ್ಲ ಅದನ್ನು ಬಿಟ್ಟರೆ ಅವರಿಗೆ ನನ್ನ ವಿಷಯದಲ್ಲಿ ಒಂದೇ ರೀತಿಯ ಅಭಿಮಾನವಿತ್ತು ಪಾಠಧೋರಣೆ ಶಾಸ್ತ್ರಿಗಳವರ ಪಾಠ ನಾನು ಹೇಗೆ ವರ್ಣಿಸಲಾದಿತ್ತು ಸ್ಪೂರ್ಜದ ಗಂಗಾ ಪ್ರವಾಹಾನುಕರಣ ಮಮೇಲೋ ಭಾರತೀ ತೀರ್ಥ ಯಶಃ ಎಂಬ ಪೂರ್ವಿಕರ ವಾಕ್ಯವೊಂದನ್ನು ಜ್ಞಾಪಕಕ್ಕೆ ತರುತ್ತಿತು ಕನ್ನಡದಲ್ಲಿ ವಿವರಣೆ ಹೇಳುವರು ನಡು ನಡುವೆ ಇಂಗ್ಲಿಷ್ ಮಾತುಗಳನ್ನು ಬಳಸುವರು ರೈಲು ಪ್ರಯಾಣ ಮೊದಲಾದ ಪರಿಚಿತ ಸಂದರ್ಭಗಳಿಂದ ದೃಷ್ಟಾಂತ ಕೊಡುವರು ಕಾವ್ಯಗಳಿಂದ ಉದಾಹರಣೆ ಕೊಡುವರು ಒಂದು ಸಾರಿ ಮಾಯಾ ಸ್ವರೂಪವನ್ನು ಕುರಿತು ಹೇಳುವಾಗ ಚಂಪೂ ಭಾರತದ ಒಂದು ವಾಕ್ಯವನ್ನು ಉದಾಹರಿಸಿದರು ದ್ರೌಪದಿಗೆ ನಡು ಎಂಬ ಅಂಗವಿತ್ತೆಂಬುದನ್ನು ಅನುಮಾನದಿಂದ ಹೇಳಬೇಕಾಗಿದೆ ದೇಹದ ಮೇಲನ ಅರ್ಧವೂ ಕೆಳಗಿನ ಅರ್ಧ ಭಾಗವೂ ಕೂಡ ಬರುತ್ತಿದ್ದವು ಆದದರಿಂದ ಆ ಶಿರೋಭಾಗ ಪಾದ ಭಾಗಗಳೆರಡು ಒಂದೇ ಒಡಲಿಗೆ ಸೇರಿದವು ಅವರಡನ್ನು ಒಟ್ಟುಗೂಡಿಸುವ ಅವಯವ ಇದ್ದಿರಲೇಬೇಕು ಎಂದು ನಾವು ಅನ್ವಯ ವ್ಯತಿರೇಕರ್ಕದಿಂದ ಅನುಮಾನಿಸುತ್ತೇವೆ ನಡು ಎಂಬುದಿತ್ತೋ ಇಲ್ಲವೋ ಅಂಥ ಬಡ ಮಾಯಾ ವಿಚಾರವೋ ಹಾಗೆಯೇ ಅದು ಇದೆಯೋ ಇಲ್ಲ ಇಲ್ಲವೋ ಇದೇ ಹೀಗೆ ಶಾಸಿಗಳ ಪ್ರವಚನ ರೀತಿಗೆ ಇದು ಒಂದು ಸಣ್ಣ ಮಾದರಿ ಶಾಸಿಗಳು ಎಲ್ಲ ಕಾವ್ಯಗಳನ್ನು ಪುರಾಣಗಳನ್ನು ನೋಡಿದ್ದವರು ಇದರ ಜೊತೆಗೆ ಬಹು ವಿದ್ವತ್ ಸಂಪರ್ಕದಿಂದ ಸಂಪ್ರದಾಯ ಮರ್ಯಾದೆಗಳನ್ನು ತಿಳಿದುಕೊಂಡಿದ್ದವರು ಅಧ್ಯಯನಕ್ಕೆ ಕುಳಿತಾಗ ಇವರು ಘನಪಾಠಿಗಳೆಂದೇ ತೋರುತ್ತಿತ್ತು ಅಷ್ಟು ಶುದ್ಧವಾಗಿತ್ತು ಅವರ ಕಂಠಸ್ವರ ಮತ್ತು ಉದಾತ್ತಾನು ದಾತಾದಿಗಳ ಉಚ್ಚಾರ ಒಂದು ಉಪಮಾನ ವಿರೂಪಾಕ್ಷ ಶಾಸಿಗಳು ಪಾಠದ ಅವಸರದಲ್ಲಿ ಉದಾಹರಣೆಗಾಗಿ ವಿನೋದದ ಕಥೆಗಳನ್ನು ಹೇಳುತ್ತಿದ್ದುದುಂಟು ವಿರಕ್ತಿಯನ್ನು ಕುರಿತು ಹೀಗೆ ಹೇಳುತ್ತಿದ್ದರು ನೋಡ್ರಿ ನಮಗೆ ಯಾವುದೋ ಕಾರಣದಿಂದ ಹೊಟ್ಟೆ ಭಾರವಾಗಿ ಗುಡಗುಡ ಗುಡ ಅಂತಿರುತ್ತದೆ ಆಗ ಕೊಂಚ ವಿರೇಚಕ ತೆಗೆದುಕೊಂಡರೆ ಜಡ್ಡು ಹೋಗಿ ಮೈಹಗುರವಾಗುತ್ತದೆ ಹಗುರವಾಗುತ್ತದೆ ಎಂದು ಆಗ ಈ ಹೊತ್ತು ಬುಧವಾರ ಪುರಸತ್ತಾಗಿದೆ ಎಂದು ಒಂದು ಚಟಾಕು ಹರಳೆಣ್ಣೆ ಕುಡಿಯೋಣ ಅನಂತರ ವಿರೇಚನಕ್ಕಾಗಿ ಕಾದಿರೋಣ ಗಂಟೆ ಒಂಬತ್ತು ಹತ್ತಾದರೂ ಹಾಗೆಯೇ ಇರುವುದಾಗುತ್ತದೆ ಎಣ್ಣೆ ಹೊಟ್ಟೆಯಾಗೆ ಗುಡುಪೆಂದು ಕೂತು ಬಿಟ್ಟಿರುತ್ತದೆ ಗಂಟೆ ಹನ್ನೊಂದಾಯ್ತಿನಿ ಆಗ ಅಂದು ಕೂತೆವು ಇದು ಹೀಗಾಗೋದಿಲ್ಲ ಸ್ನಾನ ಮಾಡಿ ಸಂಧ್ಯಾ ಮುಗಿಸಿ ಭೋಜನ ಮಾಡಿದರೆ ಆ ದೇಹದೊಳಗಿನ ಕಷ್ ಕಷ್ಮಲ ಕರಗಿ ಆಭಾರದಿಂದ ಜಾರಿ ಬಿದ್ದಿತ್ತು ಅಂತ ನಾವು ಇಷ್ಟೆಲ್ಲಾ ಯೋಚನೆ ಮಾಡಿ ಸ್ನಾನ ಮಾಡಿ ಮೈವರಿಸಿಕೊಂಡು ಸಂಧ್ಯಾ ವಂದನೆಗೆ ಕೂಡಬೇಕು ಅಂತ ಮಡಿಯಿಟ್ಟು ಕಚ್ಚೆ ತೀಡುತ್ತಿರುವ ಕಾಲದಲ್ಲಿ ಬಂದು ನೋಡ್ರಿ ಮಾಡಿದ ಸ್ನಾನವೆಲ್ಲ ವ್ಯರ್ಥ ವಿರಕ್ತಿ ಎಂಬುದು ಹೀಗೆಯೇ ಸಂಸಾರ ನಿಷ್ಠೂರ ಸಾಲ ಮುಜುಗರ ಇದೆಲ್ಲಾ ಅನುಭವಿಸಿ ಸಾಕಪ್ಪ ಸಂಸಾರ ಅನ್ನಿಸುತ್ತದೆ ಆಗ ಹೋಗಿ ಗುರುಗಳವರಲ್ಲಿ ಬೇಡಿ ಕಾಷಾಯ ಬೇಕೆಂದು ತಲೆ ಮುಂಡನ ಮಾಡಿಸಿಕೋತ ಇರುವ ಕಾಲಕ್ಕೆ ಬಂದು ಬಿಡ್ತದೆ ದಾರಾ ಪುತ್ರಾದಿಗಳ ಚಿಂತಿ ಎಲ್ಲಾ ಇಷ್ಟು ಒಳ್ಳೆ ಹೆಂಡತಿ ಮಕ್ಕಳನ್ನು ಬಿಟ್ಟು ಹೋಗಬೇಕಲ್ಲ ನನ್ನ ಮಕ್ಕಳು ಎಂತ ಬುದ್ಧಿವಂತರು ಇವರನ್ನು ಯಾಕೆ ಬಿಟ್ಟು ಹೋಗಬೇಕು ಆರು ತಿಂಗಳ ವೈರಾಗ್ಯ ಒಂದು ಕ್ಷಣದಲ್ಲಿ ಬಿಟ್ಟು ಹೋಗ್ತದೆ ಆದ್ದರಿಂದ ನಮ್ಮ ವೈರಾಗ್ಯಗಳನ್ನು ನೆಚ್ಚತಕ್ಕದ್ದಲ್ಲ ಸಾಲ ಕಷ್ಟ ಎಂದರೆ ವೈರಾಗ್ಯ ಬರುತ್ತದೆ ಒಳ್ಳೆಯ ಸೀರೆ ನೋಡಿದರೆ ವೈರಾಗ್ಯ ಹಾರಿ ಹೋಗ್ತದೆ ಇದನ್ನು ತಿಳಿದ ದೊಡ್ಡ ಗುರುಗಳು ಶೃಂಗೇರಿ ಸನ್ನಿಧಾನದವರು ಯಾರಿಗೂ ಸನ್ಯಾಸ ಕೊಡುತ್ತಿರಲಿಲ್ಲ ಯಾರಾದರೂ ಬಂದು ಸನ್ಯಾಸ ಬೇಕೆಂದು ಕೇಳಿದರೆ ಸನ್ಯಾಸಿಗಳ ಹಾಗೆ ಇದ್ದು ಅದನ್ನು ಕೊಡೋದೇನು ಅದು ಕೊಡುವ ವಸ್ತುವಲ್ಲ ಮಠದಾಗೆ ಭೋಜನ ಮಾಡ್ರಿ ಶಾರದಮನವರ ಸೇವೆ ಮಾಡ್ರಿ ಪುರಾಣ ಶ್ರವಣ ಮಾಡ್ರಿ ನಿಶ್ಚಿಂತರಾಗಿದ್ದು ಬಿಡ್ರಿ ಅದೇ ತಾನೇ ಸನ್ಯಾಸ ಎನ್ನುತ್ತಿದ್ದರು ಇನ್ನೂ ಬಲವಂತವಾಗಿ ಯಾರಾದರೂ ಕೇಳಿದರೆ ಬೇಗ ಬಂದ ವೈರಾಗ್ಯವನ್ನು ನಂಬತಕ್ಕದಲ್ಲ ಎನ್ನುವರು ಆದ್ದರಿಂದ ವೈರಾಗ್ಯಕ್ಕಾಗಿ ಆ ಬಂದ ವೈರಾಗ್ಯ ದೃಢವಾಗಿಯೇ ಬಹುಕಾಲ ಇರುತ್ತದೆಯೇ ಎಂದು ನೋಡಬೇಕು ಬಿರುದು ವಿರೂಪಾಕ್ಷ ಶಾಸ್ತಿಗಳವರಿಗೆ ಇಂಡಿಯಾ ಸರ್ಕಾರದವರು ಮಹಾಮಹೋಪಾಧ್ಯಾಯ ಎಂಬ ಬಿರುದನ್ನು ಕೊಟ್ಟರು ನಮ್ಮ ಮಹಾರಾಜರು ವಿದ್ಯಾನಿಧಿ ಎಂಬ ಬಿರುದನ್ನು ಕೊಟ್ಟರು ಅದರಿಂದ ನಮಗೆಲ್ಲ ಆಗಿದ ಸಂತೋಷವನ್ನು ಪ್ರಕಟಪಡಿಸಬೇಕೆಂದು ಸಂಕಲ್ಪಿಸಿ ಅದಕ್ಕಾಗಿ ಒಂದು ಸತ್ಕಾರ ಸಮಿತಿಯನ್ನು ಮಾಡಿಕೊಂಡೆವು ಹಿಂದೆ ಸ್ಮರಿಸಿರುವ ಬಿ ಲಕ್ಷ್ಮಣರಾಯರು ಆ ಸಮಿತಿಯಲ್ಲಿ ಮುಖ್ಯರಾಗಿದ್ದರು ಬಹುಮಾನ ಸಭೆ ಗೊತ್ತಾಗಿದ್ದದ್ದು ಒಂದು ಭಾನುವಾರ ಮಧ್ಯಾಹ್ನ ಐದು ಗಂಟೆಗೆಂದು ಶಾಸ್ತಿಗಳ ತಕರಾರು ಅಂದು ಸುಮಾರು ನಾಲ್ಕು ಗಂಟೆಯ ವೇಳೆಗೆ ನಮ್ಮಲ್ಲಿ ಕೆಲ ಮಂದಿ ಶಂಕರ ಮಠಕ್ಕೆ ಬಂದವು ಅಲ್ಲಿ ನಡೆಯಬೇಕಾಗಿದ್ದ ಏರ್ಪಾಡುಗಳನ್ನು ನೋಡಿಕೊಂಡು ಶಾಸ್ತ್ರಿಗಳನ್ನು ಒಂದು ಸಲ ಎಚ್ಚರಿಸಿ ಬರೋಣವೆಂದು ಅವರ ಮನೆಗೆ ಹೋದೆವು ಶಾಸ್ತ್ರಿಗಳೊಡನೆ ನಾವು ಮೊದಲು ಈ ಪ್ರಸ್ತಾವನೆತ್ತಿದ್ದಾಗ ನಮ್ಮ ಈ ಸಂಕಲ್ಪಕ್ಕೆ ಅವರು ಒಪ್ಪಿರಲಿಲ್ಲ ಏನೇನೋ ತಕರಾರು ಹೇಳಿದ್ದರು ನಾವು ಬಹುವಿಧವಾಗಿ ಒತ್ತಾಯ ಮಾಡಿದ ಮೇಲೆ ನೋಡೋಣ ಎಂದಿದ್ದರು ಆದ್ದರಿಂದ ಆ ಸಮಯನ್ನು ಖಾತರಿ ಮಾಡಿಕೊಳ್ಳೋಣವೆಂದು ನಮ್ಮ ತವಕ ಮನೆಯಲ್ಲಿ ಹೋಗಿ ವಿಚಾರಿಸಿದರೆ ಶಾಸ್ತಿಗಳಿಲ್ಲ ಬಹಳ ಹೊತ್ತಾಯ್ತು ಹೋಗಿ ಎಂದರು ನಾವೇನು ಮಾಡತಕ್ಕದ್ದು ಎಲ್ಲೆಲ್ಲಿಯೋ ಹುಡುಕಿ ಸುತ್ತಾಡಿದೆವು ನಾಲ್ಕು ಮುಕ್ಕಾಲು ಗಂಟೆಯಾಯ್ತು ಕೊನೆಗೆ ಪತ್ತೆ ಮಾಡಿದೆವು ಶಾಸ್ತ್ರಿಗಳು ಗುರುದೇವಾಲಯದ ಪಶ್ಚಿಮ ಭಾಗದಲ್ಲಿ ಚರಂಡಿ ಪಕ್ಕದ ಹುಲ್ಲಿನ ಮೇಲೆ ಕುಳಿತಿದ್ದಾರೆ ನಾವು ಕೇಳಿದೆವು ಏನು ಇಲ್ಲಿ ಗುರುಗಳು ದಯ ಮಾಡಿಸುತ್ತಾರೆ ಅದಕ್ಕಾಗಿ ನಮ್ಮ ಗುರುಗಳಿದ್ದಾರಲ್ಲ ಎಂದು ನಾವು ಸಮಾಧಾನ ಪಟ್ಟೆವು ಹತ್ತು ನಿಮಿಷದ ತರುವಾಯ ಹೊರಕ್ಕೆ ಬಂದು ನೋಡಿದೆವು ಶಾಸಿಗಳಿರಲಿಲ್ಲ ಮತ್ತೆ ಯೋಚನೆ ಮಾಡಿದೆವು ಅವರು ತಮ್ಮ ಗುರುಗಳೆಂದು ಹೇಳಿದವರು ಯಾರೆಂಬುದು ನಮಗೆ ತಿಳಿಯಲಿಲ್ಲ ಆದದ್ದಾಯಿತೆಂದು ಕಾರಿನಲ್ಲಿ ಕುಳಿತು ಚಾಮರಾಜಪೇಟೆಯ ಐದನೆಯ ರಸ್ತೆಯಲ್ಲಿ ತಿರುಗಿದೆವು ಅಲ್ಲಿ ಅಡ್ಡರಸ್ತೆಯ ಸಮೀಪದಲ್ಲಿ ನಮ್ಮ ಗುರುಗಳು ಬೇಗ ಬೇಗ ಹೆಜ್ಜೆ ಹಾಕುತ್ತಿದ್ದರು ನಾವು ಕೇಳಿದೆವು ಎಲ್ಲಿಗೆ ಪ್ರಯಾಣ ನಮ್ಮ ಗುರುಗಳ ಮನೆಗೆ ಯಾರು ತಮ್ಮ ಗುರುಗಳು ವಿದ್ವಾಂಸರು ನುಗ್ಗೆಹಳ್ಳಿ ತಿರುಮಲಾಚಾರ್ಯರು ನುಗ್ಗೆಹಳ್ಳಿ ನಾವು ನುಗ್ಗೆಹಳ್ಳಿ ತಿರುಮಲಾಚಾರ್ಯರವರನ್ನು ವಿರೂಪಾಕ್ಷ ಶಾಸ್ತ್ರಗಳವರನ್ನು ಗಾಡಿಯಲ್ಲಿ ಕುಳಿಸಿ ಿಕೊಂಡು ಮಠಕ್ಕೆ ಬಂದೆವು ಅಲ್ಲಿ ವಿರೂಪಾಕ್ಷಶಾಸ್ತ್ರಗಳವರಿಗಾಗಿ ಒಂದು ಪೀಠವನ್ನು ಅಣಿ ಮಾಡಿದ್ದೆವು ಅದರ ಮೇಲೆ ಒಂದು ಸಣ್ಣ ರತ್ನಗಂಬಳಿ ಹಾಸಿದ್ದೆವು ವಿರೂಪಾಕ್ಷ ಶಾಸ್ತ್ರಿಗಳವರು ಆ ಪೀಠದಲ್ಲಿ ನುಗ್ಗೆಹಳ್ಳಿ ತಿರುಮಲಾಚಾರ್ಯರನ್ನು ಕೂಡಿಸಿ ಗುರುವಂದನಕ್ಕೆ ಉಪಕ್ರಮ ಮಾಡಿದರು ಆ ವಂದನಾ ಕ್ರಮವನ್ನು ಪ್ರಸ್ತಾವಿಸಿದ್ದೇನೆ ಆಮೇಲೆ ನಾವು ಮಠದ ಉಗ್ರಾಣದಲ್ಲಿ ಹುಡುಕಿ ಬೇರೊಂದು ಮನೆ ತರಲು ಕೆಲವು ನಿಮಿಷ ಬೇಕಾಯಿತು ಶಾಸಿಗಳವರು ಆ ಇನ್ನೊಂದು ಮಣಿಯ ಮೇಲೆ ಕುಳಿತರು ಆಮೇಲೆ ಭಾಷಣಗಳು ನಡೆದವು ಪ್ರತ್ಯುತ್ತರ ಶಾಸಿಗಳವರು ಪ್ರತ್ಯುತ್ತರ ಹೇಳುವಾಗ ಹೀಗೆಂದರು ತಾವೆಲ್ಲಾ ಬಹು ಸಂತೋಷ ಪಟ್ಟಿದ್ದೀರಿ ನನಗೂ ಬಹ ಬಹು ಸಂತೋಷ ನೀ ವಿದ್ಯಾನಿಧಿ ನೀ ಮಹಾ ಮಹೋಪಾಧ್ಯಾಯ ಎಂದರೆ ಸಂತೋಷವಾಗಲಿಕ್ಕಿಲ್ಲ ಇದನ್ನು ನಮ್ಮ ಮಹಾರಾಜರು ಕೊಟ್ಟಿದ್ದಾರೆ ಸಾರ್ವಭೌಮ ಸರಕಾರದವರು ಕೊಟ್ಟಿದ್ದಾರೆ ಇದೆಲ್ಲಾ ಸಂತೋಷ ವಿಷಯವೇ ಆದರೆ ಇನ್ನೊಬ್ಬ ಮಹಾರಾಜ ಇದ್ದಾನಲ್ಲ ಸಾರ್ವಭೌಮರಿಗಿಂತ ದೊಡ್ಡ ರಾಜ ಧರ್ಮರಾಜ ಪಿತೃಪತಿಹಿ ಎಂದು ಎಂದೋ ಒಂದು ದಿನ ಅಲ್ಲಿಗೆ ಹೋಗಬೇಕಾಗುತ್ತದಲ್ಲ ಆಗ ಅವ ಕೇಳ್ಯಾನು ಎಲಾ ಅವ ಕೊಟ್ಟ ನೀನು ತಗೊಂಡಿ ಯಾವ ವಿದ್ಯಾಕ್ಕೆ ನಿದೆಯೋ ನೀನು ಅಂತ ಕೇಳುತ್ತಾನಲ್ಲ ಆಗ ನಾವು ಏನು ಹೇಳಬೇಕು ಎಲ್ಲ ಮೇಲೆ ಶಾಸಿಗಳನ್ನು ಅವರ ಮನೆಗೆ ಕರೆದುಕೊಂಡು ಹೋಗಿ ಬಿಡತಕ್ಕದೆಂದು ನಾವೆಲ್ಲ ಅವರ ಸಂಗಡ ಹೋದೆವು ಅವರ ಮನೆಯಲ್ಲಿ ಹೆಣ್ಣು ಮನೆಯ ಮುಂದೆ ರಂಗೋಲಿ ಇಟ್ಟು ಶಾಸಿಗಳವರಿಗೆ ಆರತಿ ಮಾಡಲು ಸಿದ್ಧಪಡಿಸಿಕೊಂಡಿದ್ದರು ಶಾಸಿಗಳವರು ಆ ಸಮಯದಲ್ಲಿ ತಮ್ಮ ಪಕ್ಕದಲ್ಲಿ ನಿಂತಿದ್ದ ವೈದ್ಯನಾಥ ಶಾಸಿಗಳವರನ್ನು ರೊಟ್ಟೆ ಹಿಡಿದು ಸೆಳೆದು ಆ ರಂಗೋಲಿ ಮನೆಯ ಮೇಲೆ ನಿಲ್ಲಿಸಿದರು ವೈದ್ಯನಾಥ ಶಸಿಗಳವರು ನಗುತ್ತಾ ಒಂದು ಕ್ಷಣ ಹೇಳಿದ ಮಾತು ಕೇಳಬಾರದೆ ನಿಮ್ಮ ಹೆಣ್ಣುಮಕ್ಕಳಲ್ಲವೇ ಅವರು ಅವರನ್ನು ನೀವು ಹೆಣ್ಣುಮಕ್ಕಳಂತೆ ನೋಡತಕ್ಕವರು ತಾನೆ ಹೀಗೆ ನಿರ್ಬಂಧದಲ್ಲಿ ನಮ್ಮ ಸತ್ಕಾರ ಪ್ರಯತ್ನ ಮುಕ್ತಾಯವಾಯಿತು ಮಾಲವೀಯರ ಭೇಟಿ ಸಾವಿರದ ಒಂಬೈನೂರ ಇಪ್ಪತ್ತಾರು ಇಪ್ಪತ್ತೇಳರಲ್ಲಿ ಪಂಡಿತ ಮದನ ಮೋಹನ ಮಾಧ ಮೈಸೂರಿಗೆ ಅತಿಥಿಯಾಗಿ ಬಂದಿದ್ದರು ಅವರು ಹಿಂದೂ ಸಮಾಜದಲ್ಲಿ ಅವಶ್ಯವಾಗಿ ನಡೆಯಬೇಕೆಂದು ಬಾವಿಸಿಕೊಂಡಿದ್ದ ಒಂದು ಸುಧಾರಣೆಯನ್ನು ಕುರಿತು ಮೈಸೂರು ವಿದ್ವಾಂಸರಲ್ಲಿ ಸಮಾಲೋಚನೆ ನಡೆಸಬೇಕೆಂದು ಉದ್ದೇಶಿಸಿದ್ದರು ಅದಕ್ಕಾಗಿ ಒಂದು ದಿನ ಸಂಜೆ ನಾಲ್ಕು ಗಂಟೆಯ ವೇಳೆಗೆ ಶ್ರೀ ಪರಕಾಲ ಮಠದಲ್ಲಿ ಒಂದು ಮಹಾಸಭೆ ಸೇರಿತು ಆ ಸಭೆಗೆ ಶ್ರೀ ಸ್ವಾಮಿಗಳವರು ಅಧ್ಯಕ್ಷರಾಗಿದ್ದರು ವಿರೂಪಾಕ್ಷ ಶಾಸ್ತಿಗಳು ಮೊದಲಾದ ಮಹಾ ವಿದ್ವಾನ್ ಮಂಡಳಿ ಸೇರಿತು ಲೌಕಿಕರಲ್ಲಿ ದಿವಾನ್ ಸರ್ ಮಿರ್ಜಾ ಅವರು ಎ ಸುಬ್ರಹ್ಮಣ್ಯ ಅಯ್ಯರ್ ವಿ ಸುಬ್ರಹ್ಮಣ್ಯಯರ್ ಮೊದಲಾದ ಗಣ್ಯ ವ್ಯಕ್ತಿಗಳು ಬಹುಮಂದಿ ಇದ್ದರು ಆ ಸಭೆಯಲ್ಲಿ ಪಂಡಿತ ಮಾಲವೀಯರವರು ಪ್ರತಿಪಾದಿಸಿದ ವಿಷಯ ಹೀಗೆ ಹಿಂದೂ ಸಮಾಜ ದುರ್ಬಲವಾಗುತ್ತಿದೆ ಈ ಪ್ರಜಾಯುಗದಲ್ಲಿ ಸಂಖ್ಯಾಬಲಕ್ಕೆ ಹೆಚ್ಚು ಗಣನೆಯುಂಟು ರಾಜ್ಯದ ಎಲ್ಲ ವಿಷಯಗಳಲ್ಲಿಯೂ ಸಂಖ್ಯಾಧಿಕದಂತೆ ನಿರ್ಣಯಗಳಾಗುತ್ತವೆ ಹೀಗಿರುವುದರಿಂದ ಹಿಂದೂ ಸಮಾಜವು ತನ್ನ ಸಂಖ್ಯಾಬಲವನ್ನು ಕಾಪಾಡಿಕೊಳ್ಳುವುದು ಅದರ ಯೋಗ್ಯಕ್ಷೇಮಗಳಿಗೆ ತುಂಬ ಅವಶ್ಯ ಆದರೆ ಹಿಂದೂಗಳಲ್ಲಿ ಬಹುಮಂದಿ ಮುಸಲ್ಮಾನ್ ಕ್ರೈಸ್ತ ಮೊದಲಾದ ಅನ್ಯ ಮತಗಳ ಪ್ರಚಾರಕರ ಪ್ರೋತ್ಸಾಹಕ್ಕೂ ಸಿಕ್ಕಿ ಮತಾಂತರಗಳನ್ನು ಸೇರುತ್ತಿದ್ದಾರೆ ಹೀಗೆ ಹಿಂದೂ ಸಮಾಜಕ್ಕೆ ಸಂಖ್ಯಾಬಲ ನಷ್ಟವಾಗುತ್ತಿದೆ ಹಿಂದೂ ಸಮಾಜವನ್ನು ಬಿಟ್ಟು ಹೋಗುತ್ತಿರುವವರಲ್ಲಿ ಪಂಚಮರೆನಿಸಿಕೊಂಡ ಹರಿಜನವೆಂಬ ಜಾತಿಯವರು ಹೆಚ್ಚು ಆ ಜಾತಿಯ ಜನರಿಗೆ ಉತ್ತಮ ವರ್ಣದವರು ಯಾವ ವಿದವಾದ ಸಹಾಯವನ್ನು ಕೊಡುತ್ತಿಲ್ಲ ಆ ಜನಕ್ಕೆ ತಮ್ಮ ಮತವೇನೆಂಬುದೇ ತಿಳಿಯದು ಅವರಿಗೆ ತಿಳುವಳಿಕೆ ಕೊಡಲು ಬ್ರಾಹ್ಮಣ ಸಂಸ್ಥೆಗಳಲ್ಲಿ ಮಠಗಳೂ ಯಾವ ಏರ್ಪಾಟನ್ನು ಇಟ್ಟಿಲ್ಲ ಹರಿಜನರೇ ಏಕೆ ಇತರ ವರ್ಣಗಳವರಿಗೂ ನಮ್ಮ ಉತ್ತಮ ವರ್ಣದವರು ಮತ ಸಂಬಂಧವಾದ ಯಾವ ದೀಕ್ಷೆ ಸಂಸ್ಕಾರಗಳನ್ನು ಏರ್ಪಡಿಸಿಲ್ಲ ಹೀಗೆ ಮತ ಸಂಸ್ಕಾರವಿಲ್ಲದವರು ಸನಾತನ ಧರ್ಮದ ಮಹತ್ವವನ್ನು ಕಾಣದೆ ತಮ್ಮ ಮತದಲ್ಲಿ ಏನು ತಿರುಳಿಲ್ಲವೆಂದು ಭ್ರಾಂತಿಪಟ್ಟು ಮತಾಂತರಗಳಿಗೆ ಸೇರುವುದು ಅಪರೂಪವಲ್ಲ ಈ ವಿಷಯವನ್ನು ಈ ವಿಷಮ ಪರಿಸ್ಥಿತಿಯಲ್ಲಿ ಹಿಂದೂ ಜನರು ತಮ್ಮ ಧರ್ಮವನ್ನು ಸಂರಕ್ಷಿಸಿಕೊಳ್ಳುವುದಕ್ಕಾಗಿ ಕೆಲವು ಏರ್ಪಾಟುಗಳನ್ನು ನಡೆಸುವುದು ಈಗ ತೀರಾ ಅವಶ್ಯವಾಗಿದೆ ಶ್ರೀಮಠದಂತ ಸಂಸ್ಥೆಗಳವರು ಈ ಕಾರ್ಯವನ್ನು ಕೈಗೊಳ್ಳಬೇಕು ಮಾಲವೀಯರ ಸೂಚನೆಗಳು ಇಂಥ ಧರ್ಮಪೀಠದಿಂದ ನಿಯುಕ್ತರಾದ ಕೆಲ ಮಂದಿ ವಿದ್ವಾಂಸರು ಎಲ್ಲಾ ಬ್ರಾಹ್ಮಣೇತರ ವರ್ಗಗಳಿಗೂ ಒಂದು ಮತ ಸಂಸ್ಕಾರವನ್ನು ಮಾಡಿಸಿ ದೀಕ್ಷೆ ಕೊಡಲು ಸಿದ್ಧರಾಗಬೇಕು ಯಾವ ಹಿಂದೂ ಮನುಷ್ಯ ಗಂಡಸಾಗಲಿ ಹೆಂಗಸಾಗಲಿ ಸಂಸ್ಕಾರ ಬೇಕೆಂದು ಬಯಸುತ್ತಾನೋ ಆತನಿಗೆ ಒಂದು ಗೊತ್ತಾದ ಕ್ರಮದಲ್ಲಿ ಸಂಸ್ಕಾರ ಮಾಡಿಸತಕ್ಕದ್ದು ಒಂದು ಶುಭ ದಿನವನ್ನು ಗೊತ್ತು ಮಾಡಿ ಶ್ರೀರಾಮನವಮಿ ಕೃಷ್ಣಾಷ್ಟಮಿ ಶಿವರಾತ್ರಿ ದುರ್ಗಾಷ್ಟಮಿ ಮಹಾನವಮಿ ಇಂತಹ ಒಂದು ದಿವಸ ಸಂಧ್ಯಾ ಸಂಸ್ಕಾರಾಪೇಕ್ಷೆಗಳು ಒಂದು ಪವಿತ್ರ ಕ್ಷೇತ್ರದಲ್ಲಿ ಕ್ಷೇ ಸೇರತಕ್ಕದ್ದು ಅವರು ಅಂದು ನದಿಯಲ್ಲಿಯೋ ಕೆರೆಯಲ್ಲಿಯೋ ಸ್ನಾನ ಮಾಡಿ ಮಡಿಬಟ್ಟೆಗಳನ್ನು ಹುಟ್ಟು ಅವರ ಮನೆಯ ಸಂಪ್ರದಾಯದಂತೆ ಮತ್ತು ಅವರವರ ಇಷ್ಟದಂತೆ ವಿಭೂತಿಯನ್ನು ನಾಮವನ್ನು ಧರಿಸಿ ಗೊತ್ತಾದ ಸ್ಥಳಕ್ಕೆ ಬರತಕ್ಕದ್ದು ಅಲ್ಲಿ ನಿಯುಕ್ತರಾದವರು ಆ ಭಕ್ತ ಕಲಶ ಬಿಡಿಸಿ ಪೂಜೆ ಮಾಡಿಸಿ ಪ್ರದಕ್ಷಿಣೆ ನಮಸ್ಕಾರ ಮಾಡಿಸತಕ್ಕದ್ದು ಅನಂತರ ಅವರಿಂದ ಹನ್ನೆರಡು ಸೂರ್ಯ ನಮಸ್ಕಾರಗಳನ್ನು ಮಾಡಿಸತಕ್ಕದ್ದು ಇದಾದ ಮೇಲೆ ನಿಯುಕ್ತನಾದ ಬ್ರಾಹ್ಮಣನು ಆ ಜನರನ್ನು ಕರೆದು ಅವರಿಗೆ ಶ್ರೀರಾಮ ತಾರಕ ಮಂತ್ರವನ್ನೋ ಶಿವ ಪಂಚಾಕ್ಷರಿಯನ್ನೋ ಶ್ರೀವನ್ನಾರಾಯಣ ಅಷ್ಟಾಕ್ಷರಿಯನ್ನೋ ಹೇಳಿಕೊಟ್ಟು ಅವರ ಬಾಯಿಯಿಂದ ಮೂರು ಮೂರು ಸಲ ಹೇಳಿಸತಕ್ಕದ್ದು ಇದೇ ಉಪದೇಶ ಇದಾದ ನಂತರ ಆ ಭಕ್ತರು ತಮ್ಮ ತಮ್ಮ ಕಲಶಗಳನ್ನು ಕೈಯಲ್ಲಿ ಹಿಡಿದು ಊರಿನ ಗುಡಿಗೆ ಹೋಗಿ ಪ್ರದಕ್ಷಿಣೆ ಮಾಡಿ ಮಂಗಳಾರತಿ ಮಾಡಿಸಿ ಪ್ರಸಾದ ತೆಗೆದುಕೊಳ್ಳತಕ್ಕದ್ದು ಆಮೇಲೆ ಅವರು ಮನೆಗೆ ಹೋಗಿ ಆ ದಿನದ ಮಟಿಗಾದರು ಮಧ್ಯಮಾಂಶಗಳನ್ನು ಮುಟ್ಟದೆ ನಿಯಮದಿಂದ ಇರತಕ್ಕದ್ದು ಬಳಿಕ ಅವರು ಪ್ರತಿದಿನವೂ ಬೆಳಿಗ್ಗೆ ಅಥವಾ ಸಂಜೆ ತಮ್ಮ ಮನೆಯಲ್ಲಿ ದೇವರ ಪಟ್ಟದ ಮುಂದೆ ದೀಪ ಹಚ್ಚಿ ಕುಳಿತು ತಮಗೆ ಉಪದೇಶವಾಗಿದ್ದ ಮಂತ್ರವನ್ನು ಹತ್ತು ಜಪಿಸತಕ್ಕದ್ದು ಇಷ್ಟು ಮಾತ್ರದ ಸಂಸ್ಕಾರ ನಮ್ಮ ಮಠಗಳು ಎಲ್ಲ ಹಿಂದೂ ಜನವರ್ಗಗಳಿಗೂ ಕೊಡಿಸುವ ವ್ಯವಸ್ಥೆ ಮಾಡಿದರೆ ಆಗ ಆ ಜನಕ್ಕೆ ಹಿಂದೂ ಮತ ತಮ್ಮದೆಂಬ ಅಭಿಮಾನವು ಹಿಂದೂ ಸಮಾಜ ತಮ್ಮದೆಂಬ ಮಮತೆಯೂ ಉಂಟಾಗುತ್ತದೆ ಆಗ ಸಮಾಜದ ಮೇಲ್ದರ್ಜೆಗಳಿಗೂ ಕೆಳದರ್ಜೆಗಳಿಗೂ ಒಂದು ಅಭಿಮಾನದ ಸಂಬಂಧವೇರ್ಪಡುತ್ತದೆ ಹಾಗಾದ ಮೇಲೆ ಹಿಂದೂ ಧರ್ಮದ ವಿಷಯದಲ್ಲಿ ಅನ್ಯ ಮನಸ್ ನಡೆಸುತ್ತಿರುವ ದಾಳಿ ತಗ್ಗುತ್ತದೆ ಮೇಲಾಗಿ ಎಲ್ಲ ವರ್ಣಗಳವರಿಗೂ ಒಂದು ಆತ್ಮೋದ್ಧಾರದ ಉಪಾಯ ಲಭ್ಯವಾಗುತ್ತದೆ ಈ ಸುಧಾರಣೆಯನ್ನು ಪಂಡಿತ ಮಾಲವಿಯರು ಲಲಿತವಾದ ಸಂಸ್ಕೃತ ಭಾಷೆಯಲ್ಲಿ ಪ್ರತಿಪಾದನೆ ಮಾಡಿದರು ಮತ್ತು ತಮ್ಮ ಸೂಚನೆಗಳನ್ನು ಅನುಕೂಲವಾದ ಶ್ರುತಿಸ್ಮೃತಿ ಪುರಾಣ ವಾಕ್ಯಗಳನ್ನು ಉದಾಹರಿಸಿ ಬಲಪಡಿಸಿದರು ಆ ಉಪನ್ಯಾಸವು ವಿಷಯದಲ್ಲಿ ಗಂಭೀರವಾಗಿ ರೀತಿಯಲ್ಲಿ ವಿನಯ ಕ್ರಮದಲ್ಲಿ ಯುಕ್ತಿಯುಕ್ತವಾಗಿ ಎಲ್ಲರಿಗೂ ಹೃದಯಂಗಮವಾಗಿತ್ತು ಉಪನ್ಯಾಸವಾದ ಮೇಲೆ ಮಾಲವೀಯರು ನನ್ನ ಕಡೆ ತಿರುಗಿ ತಾವು ಸಂಗ್ರಹ ಮಾಡಿದ ಸಂಸ್ಕೃತ ವಾಕ್ಯಗಳ ಸಂಕಲನವನ್ನು ನಾನು ಕನ್ನಡದಲ್ಲಿ ಪ್ರಕಟಿಸಬೇಕೆಂದು ಸಲಹೆ ಕೊಟ್ಟರು ಆದರೆ ಆ ವಾಕ್ಯಗಳ ಮೂಲವನ್ನು ಅವರು ನನಗೆ ಕಳುಹಿಸಲಾಗಲಿಲ್ಲ ಅವರು ಅವರ ನೂರಾರು ಹವ್ಯಾಸಗಳ ಗದ್ದಲದಲ್ಲಿ ಈ ಉದ್ದೇಶ ಹಿಂದಕ್ಕೆ ಬಿತ್ತು ಅದು ಬೇರೆ ವಿಷಯ ವಿವಾದ ಆ ದಿನ ಭಾಷಣದ ನಂತರ ಪಂಡಿತರುಗಳು ಮಾತನಾಡಿದರು ಅವರಲ್ಲಿ ವಿರೂಪಾಕ್ಷ ಮುಖ್ಯರು ಇವರು ಮಾನವೀಯರ ಉಪನ್ಯಾಸವನ್ನು ಆಧಾರವಿಟ್ಟು ಕೇಳಿದರು ಮಾಲವೀಯರನ್ನೇ ದಿಟ್ಟಿಸಿ ನೋಡುತ್ತಿದ್ದರು ಮಾಲವೀಯರು ಎಲ್ಲಿ ಶಾಸ್ತ್ರ ಸಂಪ್ರದಾಯಗಳಿಗೆ ದಕ್ಕೆ ತರುವ ಸುಧಾರಣೆಗಳನ್ನು ಹೇಳಿಯಾರೋ ಎಂದು ಶಾಸ್ತ್ರಗಳಿಗೆ ಮನಸ್ಸಿನಲ್ಲಿ ಶಂಕೆ ಮಾಲವೀಯರು ಹೇಳಿದ್ದು ದೊಡ್ಡ ವಿಷಯ ಲೋಕ ಕಾರುಣ್ಯದ ವಿಷಯ ಅವರು ಹೇಳಿದ್ದೆಲ್ಲ ವಿಚಾರ ಮಾಡಬೇಕಾದದ್ದು ಎಂದು ಮುಂತಾಗಿ ಶ್ಲಾಘನೆ ಮಾಡಿದರು ಸಂಸ್ಕಾರದ ಅವಶ್ಯಕತೆಯನ್ನು ಶಾಸ್ತ್ರಿಗಳು ವಿರೋಧಿಸಲಿಲ್ಲ ಆದರೆ ಮಾಲವಿಯರು ತಮ್ಮ ಉಪನ್ಯಾಸದಲ್ಲಿ ಸಂಸ್ಕಾರ ಪಡೆದ ಬ್ರಾಹ್ಮಣೇತರ ಜನರು ಶುಭ ದಿನಗಳಲ್ಲಿ ಪುಣ್ಯ ದಿನಗಳಲ್ಲಿ ತಮಗೆ ಬಿಡುವಾದ ದಿನಗಳಲ್ಲಿ ಭಾನುವಾರ ಅಥವಾ ಸೋಮವಾರ ರಾಮಾಯಣವನ್ನು ಮಹಾಭಾರತವನ್ನು ಓದಬೇಕು ಅಥವಾ ಕೇಳಬೇಕು ಎಂದು ಹೇಳುತ್ತಿದ್ದಾಗ ಶಾಸ್ತ್ರಿಗಳ ಅದಕ್ಕೆ ಪ್ರವೇಶಿಸಿ ಶ್ರೋತವ್ಯಂ ಬ್ರಾಹ್ಮಣ ಮುಖೇನ ಶ್ರೋತವ್ಯಂ ಎಂದರು ಬ್ರಾಹ್ಮಣ ಮುಖೇನ ಎಂಬ ಮಾತನ್ನು ಒತ್ತೊತ್ತಿ ಹೇಳುತ್ತಿದ್ದರು ಅಂದು ಶ್ರೀ ಪರಕಾಲಮಠದ ಸ್ವಾಮಿಗಳವರು ಮೊದಲಿನಿಂದ ಕಡೆಯವರೆಗೂ ಪ್ರಸನ್ನರಾಗಿದ್ದರು ವಿಷಯ ಬಹುಮುಖ್ಯವಾದದ್ದೆಂದು ಅವಶ್ಯವಾಗಿ ಪರ್ಯಾಲೋಚನೆ ಪಡೆಯತಕ್ಕದ್ದೆಂದು ಸಮಾಧಾನ ವಚನಗಳನ್ನಾಡಿ ಸಭೆಯನ್ನು ಮುಕ್ತಾಯ ಮಾಡುತ್ತಿದ್ದರು ಸ್ವಸ್ತಿ ನಮ್ಮ ಶಾಸ್ತ್ರಿಗಳವರಿಗಾದರೂ ಮನಸ್ಸಿನಲ್ಲಿ ಶಂಕೆ ಬಾಧಿಸುತ್ತಿತ್ತು ಮಾಲವೀಯರು ಪ್ರಭಾವಶಾಲಿಯಾದ ಸಾರ್ವಜನಿಕ ಪುರುಷರು ಅಂಥವರು ಪುರಾತನ ಸಂಪ್ರದಾಯಗಳಿಗೆ ಕಂಠ ಅರ ಪ್ರಾಯ ಪ್ರಾಯರಾದರೇನೋ ಎಂದು ಶಂಕೆ ಅವರ ಮನಸ್ಸು ಹೀಗೆ ಉದ್ವಿಗ್ನವಾಗಿದ್ದಾಗ ಒಂದು ಪದ್ಯ ಹೇಳಿದರು ಮಾಲವ್ಯೋ ಮಹಿತ್ತನ್ವಯೋ ಮದನಜಿಶ್ರಮಾರೋ ಬ್ರೇತ್ವೆತಿ ಪ್ರತಿರ್ನವಾಸ್ತು ಭುವನೆ ಶ್ರೀದೇಶಿಕಾಗ್ರಹ ಯಥೀಯಸಿ ವೃತ್ತ ಧರ್ಮ ಜನಾಪ್ಯಧ್ವನಿ ತದಿ ಕೃತತಮೇ ಸಂಚಾಲಯತ್ವನ್ವಯಂ ತ್ವಹಂ ಮೇಲಿನ ಅರ್ಧದ ಅರ್ಥ ಹೀಗೆ ಮಾಲವೀಯರು ಮಹನೀಯ ವಂಶದಲ್ಲಿ ಹುಟ್ಟಿದವರು ಮನ್ಮಥನನು ಗೆದ್ದವರು ಮದನ ಮೋಹನ ಮದನಜಿತ್ ಇಂಥವರು ವರ್ಣಾಶ್ರಮಾಚಾರಗಳ ವ್ಯವಸ್ಥೆಯನ್ನು ಒಡೆದರು ಎಂಬ ಅಪಕೀರ್ತಿ ಇವರಿಗೆ ಬಾರದಿರಲಿ ಸದ್ಗುರು ಕೃಪೆಯಿಂದ ವಿರೂಪಾಕ್ಷ ಶಾಸಿಗಳು ಮೈಸೂರು ಸರ್ಕಾರದ ಗೋರಕ್ಷಣಾ ವಿಚಾರ ಸಮಿತಿಗೆ ವಿಶೇಷಜ್ಞರಾಗಿ ಸಾಕ್ಷ್ಯ ಕೊಟ್ಟ ಸಂಗತಿಯನ್ನು ಬೇರೆ ಕಡೆ ಸ್ಮರಿಸಿದ್ದೇನೆ ಶೈಲಿ ವಿರೂಪಾಕ್ಷ ಶಾಸಿಗಳವರಿಗೆ ಗ್ರಂಥಕರ್ತನಾಗಬೇಕೆಂಬ ಚಪಲ ಬಂದಿದ್ದಂತೆ ತೋರುವುದಿಲ್ಲ ನನಗೆ ತಿಳಿದ ಮಟ್ಟಿಗೆ ಅವರು ರಚಿಸಿದ ಪದ್ಯಗಳು ಎರಡೇ ಈ ಮೇಲಿನದೊಂದು ಇನ್ನೊಂದು ಅವರು ಪೂರ್ವಮೀಮಾಂಸಾ ಭಾಷ್ಯಕ್ಕೆ ಬರೆದ ಪೆಟಿಗೆಯಲ್ಲಿನ ಗುರುವಂದನ ಶ್ಲೋಕ ಜೈಮಿನಿಯ ಸ್ತೋತ್ರಗಳ ಮೇಲೆ ಶಬರಸ್ವಾಮಿಗಳು ರಚಿಸಿರುವ ಭಾಷ್ಯವನ್ನು ಪುಣೆಯ ಆನಂದಾಶ್ರಮದವರು ಪ್ರಕಟಿಸಿದರು ಅದು ಬಹು ದೊಡ್ಡ ಗ್ರಂಥ ಅದನ್ನು ಪರಿಷ್ಕಾರ ಪಡಿಸಿ ಟೀಕೆ ಟಿಪ್ಪಣಿಗಳನ್ನೊಡಗಿ ಒದಗಿಸಿ ಸಂಪಾದನಾ ಮಾಡಿದವರು ಹಿಂದೆ ಹೇಳಿದ ಮೀಮಾಂಸ ಕಂಟಿರವ ವೈದ್ಯನಾಥ ಶಾಸಿಗಳು. ಈ ಉದ್ಗ್ರಂಥಕ್ಕೆ ವಿರೂಪಾಕ್ಷ ಶಾಸ್ತ್ರಿಗಳವರಿಂದ ಒಂದು ಮುನ್ನುಡಿಯನ್ನು ಬರೆಸಿದರು ಅದರಲ್ಲಿ ತೋರುತ್ತದೆ ಶಾಸ್ತ್ರಿಗಳ ಗದ್ಯ ಶೈಲಿ ಎಷ್ಟು ಮನೋಹರವಾದದ್ದೆಂದು ವಿದ್ಯಾರ್ಥಿ ದಶೈಲಿ ವಿರೂಪಾಕ್ಷ ಶಾಸ್ತ್ರಗಳವರು ಸ್ವ ವಿಷಯವನ್ನು ಹೇಳುತ್ತಿದ್ದುದು ತುಂಬಾ ಅಪರೂಪ ಅದಕ್ಕೆ ಅವರಿಗೆ ಪುರುಸತ್ವ ಇರಲಿಲ್ಲ ಪ್ರಾಸ್ತಾವಿಕವಾಗಿ ಬಹುಮಟ್ಟಿಗೆ ಉದಾಹರಣೆಗಾಗಿ ಅವಶ್ಯವಾದಾಗ ಒಂದೆರಡು ಮಾತು ಹೇಳುತ್ತಿದ್ದರು ವಿದ್ಯಾರ್ಥಿ ದಶೆಯಲ್ಲಿ ಅವರು ಸಿದ್ದಿಕಟ್ಟೆಯಲ್ಲಿ ಪೂರ್ಣಯ್ಯನವರ ಸತ್ರದ ಹತ್ತಿರ ಎಲ್ಲೋ ವಾಸವಾಗಿದ್ದರಂತೆ ಆಗ ಆ ಪ್ರದೇಶದಲ್ಲಿ ಬ್ರಾಹ್ಮಣರ ಅಗ್ರಹಾರ ಇತ್ತು ಈಗ ಅದೆಲ್ಲ ಬದಲಾಯಿಸಿ ಹೋಗಿದೆ ಹಿಂದಿನ ಕಾಲದಲ್ಲಿ ಪೂರ್ಣಯ್ಯನವರ ಸತ್ರದಲ್ಲಿಯೂ ವಾಸುದೇವ ಶಾಸಿಗಳ ಮನೆಯಲ್ಲಿಯೂ ಬೇರೆ ಒಂದೆರಡು ಕಡೆಯೂ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಧರ್ಮಾರ್ಥವಾಗಿ ಭೋಜನವಿಡುವ ಏರ್ಪಾಡಿತ್ತು ಅಂತ ಒಂದು ಕಡೆ ಶಾಸಿಗಳು ಭೋಜನ ಮಾಡಿ ಆ ಸಮೀಪದಲ್ಲಿಯೇ ಒಂದು ಮನೆಯಲ್ಲಿ ವಾಸವಿದ್ದರು ಹಾಗೆಯೇ ಶಾಸಿಗಳು ಇನ್ನೂ ಅವಿವಾಹಿತರು ಅವರು ಇದ್ದ ಮನೆಯಲ್ಲಿ ಒಂದು ಕೋಣೆಯನ್ನು ಬಾಡಿಗೆಗೆ ತೆಗೆದುಕೊಂಡಿದ್ದರು ಬಾಡಿಗೆ ತಿಂಗಳಿಗೆ ಒಂದು ಪಾವಲಿ ಎಲೆಕ್ಟ್ರಿಕ್ ದೀಪ ಎಂಬುದು ಇನ್ನೂ ಬಂದಿರಲಿಲ್ಲ ಆಗ ರಾತ್ರಿ ಗ್ರಂಥ ವ್ಯಾಸಂಗಕ್ಕಾಗಿ ಶಾಸಿಗಳು ಮಾಡಿಕೊಂಡಿದ್ದ ಏರ್ಪಾಟು ಈಗಿನವರು ಕೇಳಬೇಕಾದದ್ದು ಓದಿಗೆ ಕೊಡುವ ಕೊಡುವ ಒಂದು ಮಣ್ಣು ಹಣತೆಯಲ್ಲಿ ಕೊಂಚ ಎಣ್ಣೆ ಹಾಕಿ ಬತ್ತಿ ನೆನೆಸಿ ಅದನ್ನು ಆ ಮನೆಯೊಳಗಿನ ಮನೆಯವರಿಟ್ಟಿದ್ದ ದೇವರ ನಂದಾದೀಪದಿಂದ ಹೊತ್ತಿಸಿಕೊಳ್ಳುವರು ಹಾಗೆ ಆದ ಬೆಳಕಿನಲ್ಲಿ ತಾಳೆಯೊಲೆಯ ಪುಸ್ತಕವನ್ನು ತೆರೆದು ಓಲೆಯ ಒಂದು ಪಕ್ಕವನ್ನು ಎರಡು ಮೂರು ಸಲ ಓದುವರು ಆಗ ಪ್ರಿಂಟು ಇರಲಿಲ್ಲ ತಾಳೆ ಯೋಲೆಯ ಒಂದು ಪಕ್ಕದಲ್ಲಿ ಸುಮಾರು ಎಂಟು ಹತ್ತು ಪಂಕ್ತಿ ಮೋಡಿ ಬರಹ ಇರುತ್ತಿತ್ತು ಶಾಸ್ತಿಗಳು ಅಷ್ಟನ್ನು ಮೊದಲಿನಿಂದ ಕಡೆಯವರೆಗೆ ಒಂದು ಬಾರಿ ಓದುವರು ಆಮೇಲೆ ಇನ್ನೊಂದು ಬಾರಿ ಆಮೇಲೆ ಬಹುಶಃ ಇನ್ನೂ ಬಾರಿ ಹೀಗೆ ಎರಡು ಮೂರು ಸಲ ಓದಿದಷ್ಟರಲ್ಲಿ ಗ್ರಂಥವಾಕ್ಯಗಳು ಬಾಯಿ ಒದಗುತ್ತಿದ್ದವು ಈಗ ಅವರು ದೀಪವನ್ನು ಆರಿಸುವರು ಬೀದಿಗೆ ಬಂದು ಗ್ರಂಥವಾಕ್ಯಗಳನ್ನು ಬಾಯಿಯಿಂದ ನುಡಿಯುತ್ತಾ ಈ ಕಡೆಯಿಂದ ಆ ಕಡೆಗೂ ಆ ಕಡೆಯಿಂದ ಈ ಕಡೆಗೂ ಶತಪಥ ತುಳಿಯುವರು ಆಗ ಅವರ ಮನಸ್ಸಿಗೆ ಗ್ರಂಥ ಸ್ವಾಧೀನವಾಯಿತೆಂದು ದೃಢಪಡುವುದು ಆ ಅದಾದಾಗ ಅವರು ಮತ್ತೆ ತಮ್ಮ ಕೋಣೆಯೊಳಗೆ ಹೋಗಿ ಹಣತೆಯನ್ನು ನಂದಾದೀಪದಿಂದ ಮತ್ತೆ ಹಚ್ಚಿಕೊಂಡು ಬರುವರು ಎಣ್ಣೆಯ ವೆಚ್ಚವನ್ನು ಬೆಂಕಿ ಕಡ್ಡಿಯ ವೆಚ್ಚವನ್ನು ಉಳಿಸುವುದಕ್ಕಾಗಿ ಈ ಏರ್ಪಾಟು ಈಗ ಓಲೆಯ ಎರಡನೆಯ ಪುಟ ಅದನ್ನು ಹೀಗೆ ಗಟ್ಟಿ ಮಾಡುವರು ಅದು ಸ್ವಾಧೀನವಾಯಿತೆಂದರೆ ಆಗ ಮತ್ತೊಂದು ಓಲೆಯ ಮುಂದಿನ ಪುಟ ಆಮೇಲೆ ಹಿಂದಿನ ಪುಟ ಹೀಗೆ ಅವರ ಗ್ರಂಥ ವ್ಯಾಸಂಗ